ಅರವತ್ತೆರಡು ವಿಚಾರ ಈ ತರಮನೆಯಲ್ಲಿ ಮಹಾರಾಜನು ನಿಕ್ಷೇಪ ಸಿಕ್ಕಿದ ಹೊತ್ತಿನಿಂದ ವಿಚಿತ್ರವಾಗಿದ್ದಾನೆ ಆತನಿಗೆ ಒಂದು ಯೋಚನೆ ಹಾಗಾದರೆ ಈ ಪ್ರಪಂಚದಲ್ಲಿ ನಾವು ನಾವು ಎಂದು ಹೆದತಟ್ಟಿಕೊಂಡು ಹಾರಾಡುವುದು ತಪ್ಪೇ ಎಲ್ಲವೂ ಮೊದಲೇ ಗೊತ್ತಾಗಿ ನಾವೆಲ್ಲ ನಿಮಿತ್ತ ಮಾತ್ರವೇ ನಾಣ್ಯದ ಮೇಲಿನ ಶ್ಲೋಕವು ಆತನು ಜ್ಞಾನಸತ್ರವನ್ನು ಮಾಡಲಿ ಎಂದು ಈ ವಿಧಿಯನ್ನು ನನಗಾಗಿ ಶೇಖರಿಸುತ್ತಿದ್ದನೇ ಆತನ ಕಾಲವು ಎಂಥದು ಈಗಿನ ಕಾಲವು ಯಾವುದು ನಾನು ಜನಕನೆಂಬುವನು ಬರುವೆನು ಎಂಬುದು ಅವನಿಗೆ ಹೇಗೆ ಗುಹೆಗೆ ತಿಳಿದಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವ ದೇವರಾಜಾನುಗ್ರಹಣ ದೇವರಾಜಾನುಗ್ರಹೇಣ ಹಾಗಾದರೆ ದೇವತೆಗಳು ನಮ್ಮ ಮೇಲೆ ಅನುಗ್ರಹ ಮಾಡಲು ಕಾದುಕೊಳ್ಳುತ್ತಿರುವನು ಅವರಿಗೆ ಅದೇ ಕೆಲಸವೇನು ಹಾಗೆಂದರೆ ಅವರನ್ನು ಬಿಟ್ಟು ನಾವು ನಾವೇ ಕೆಟ್ಟ ಕೆಟ್ಟಿರುವವೇನು ಹಾಗಾದರೆ ಅವರನ್ನು ಬಿಟ್ಟು ನಾವೇ ಕೆಟ್ಟರುವವರೇನು ಕೆಟ್ಟಿರುವ ಕೆಟ್ಟರುವೆವೇನು ಹಾಗೆ ನಿಮ್ಮಂತೆಯೂ ಇಲ್ಲ ಪಶ್ಚಿಮ ದೇಶಗಳಲ್ಲಿ ನಮ್ಮ ದೇವರನ್ನು ಪೂಜಿಸುವುದಿಲ್ಲ ಅವರಿಗೆ ಏನು ಕಡಿಮೆಯಾಗಿದೆ ಅವರದೇನು ನಮ್ಮಲ್ಲಿಯೇ ದೇವತೆಗಳು ಎಂದರೆ ಮನೋರಾಜ್ಯದ ಭ್ರಾಂತಿಗಳು ಎಂದು ತೆಗುವ ತೆಗಳು ತೆಗಳುವವರು ಇದ್ದಾರಲ್ಲ ಅವರು ಅನೇಕ ವೇಳೆ ಆಸ್ತಿಕರಿಗಿಂತ ಚೆನ್ನಾಗಿದ್ದಾರಲ್ಲ ಹೀಗಿರಲು ನಾವುಗಳೇ ಈ ದೇವರುಗಳ ವಿಚಾರವಾಗಿ ಇಷ್ಟು ಚಿಂತೆಯನ್ನು ಹೆಚ್ಚು ಹಚ್ಚಿಕೊಳ್ಳಬೇಕು ನಾವೇಕೆ ಹಚ್ಚಿಕೊಳ್ಳಬೇಕು ಅಥವಾ ಇದೊಂದು ಜಾಗವೋ ಒಂದು ಸಂಪ್ರದಾಯದಲ್ಲಿ ಹುಟ್ಟಿ ಬೆಳೆದು ಆತನು ಬಿಡಲಾರದೆ ಒದ್ದಾಡುವವರ ಮನೋಧೋ ಹಾಗೆನ್ನುವುದು ಹೇಗೆ ತಾನೆ ಎಂತು ಈ ದೇವರುಗಳನ್ನು ನಂಬಿದ ಭಕ್ತರು ಇತರರಿಗೆ ಸಾಧ್ಯವಲ್ಲದ ಅನೇಕ ಕರ್ಮಗಳನ್ನು ಲೀಲಗಾಲವಾಗಿ ಮಾಡುವರಲ್ಲ ಎಲ್ಲ ಇರಲಿ ಈಗ ನಮ್ಮ ವಿಷಯವನ್ನೇ ತೆಗೆದುಕೊಳ್ಳೋಣ ಜ್ಞಾನ ಸತ್ವವನ್ನು ಮಾಡಬೇಕೆಂದು ನನಗೆ ಎನಿಸಿದುದಕ್ಕೆ ನಡುವೆ ಹಣಕೆಯನ್ನು ಗತಿ ಎಂದು ಚಿಂತೆ ಬಂದದ್ದೇಕೆ ಕೊನೆಯಲ್ಲಿ ಅದು ಕನಸಿನಲ್ಲಿ ಮುಗಿಯುವುದು ಎಂದರೇನು ಆ ದೇವಗುರುವು ಈ ನಿಧಿಯ ವಿಚಾರವನ್ನು ಹೇಳುವುದು ಅಂದರೇನು ಅದರಂತೆ ಈ ನಿಧಿಯು ಸಿಕ್ಕಿರುವುದೇನು ಅದರಲ್ಲಿ ಮನವೊಂದು ಜ್ಞಾನ ಸತ್ರಕ್ಕೆಂದೇ ಶೇಖರಿಸಿದ್ದುದು ಎಂದರೆ ಏನೀ ವಿಚಿತ್ರ ಈ ಪ್ರಪಂಚ ಸಮಸ್ಯೆ ಇಷ್ಟು ಜಟಿಲ್ಲವೇ ಈ ಜಗತ್ತಿನ ನಾನಾತ್ವ ಮನಸ್ಸಿಗೆ ಅರ್ಥವಾಗುವುದೇ ಇಲ್ಲವೇ ಅಥವಾ ಆ ನಾನಾತ್ಮದಿಂದ ಈ ಜಟಿಲತೆಯೋ ಕೆತ್ತುತ್ತಾ ಕೆತ್ತುತ್ತಾ ಶುಭರು ಎನ್ನುವಂತೆ ಯುವ ಯುವತಿ ಯೋಚಿಸಿದಷ್ಟು ಗಂಭೀರವಾಗುವುದೇ ಇದರ ಸ್ವಭಾವವೋ ಹಾಗಾದರೆ ಇದನ್ನು ತಿಳಿಯುವುದೆಂತು ಹಿಂದೆ ತಿರುಗಿದವರು ಅಂತರ್ಮುಖಿಗಳು ಈ ಜಗತ್ತಿನ ನಾನಾತ್ವವನ್ನು ಇದಿಲ್ಲ ಎಂದು ಸುಖವಾಗಿರುವಲ್ಲ ಸುಖವಾಗಿರುವವರಲ್ಲ ಸುಖವಾಗಿರುವಲ್ಲ ಹಾಗಾದರೆ ನಾವು ಅದನ್ನು ಮರತೆ ಬದುಕಬೇಕೇ ಕಣ್ಣು ಮುಚ್ಚಿದರೆ ಇನ್ನು ಇಲ್ಲ ನಿಜ ದಿನವೂ ನಾವು ನಿದ್ದೆ ಈ ಪ್ರಪಂಚವೇನು ಎಂಬುದೇ ಜ್ಞಾಪಕವಿರುವುದಿಲ್ಲ ಹಾಗೆಂದರೆ ಇದನ್ನು ಮರೆಯುವುದೇ ಇದನ್ನು ಕೆಣಕದಿರುವುದೇ ಸೌಖ್ಯ ಸೌಖ್ಯವೇ ರಾಜನಾಗಿ ನಾನು ಈ ಜಗತ್ತನ್ನು ಗಮನಿಸಿದ ಗಮನಿಸದೇ ಇರುವುದಿಂತು ಎಲ್ಲರೂ ಸುಖವಾಗಿರುವಾಗ ನಾನು ಅವರನ್ನು ಮರೆಯಬಹುದು ಅವರು ನನ್ನನ್ನು ಮರೆಯಬಹುದು ಆದರೆ ಏನಾದರೂ ವಿಪತ್ತು ಬಂದು ಮನಸೇ ವಿಕ್ಷೋಭವಾದಾಗ ಮರೆಯುವುದೆಂತು ಹಾಗಾದರೆ ಸಹಜವಾಗುವುದು ಮರೆತಿರುವುದು ಸಹಜವೋ ನೆನೆದಿರುವುದು ಸಹಜವೋ ಹೀಗೆ ಯೋಚನೆಯು ಕುದುರೆಯನ್ನೇರಿ ಹೋದ ಕಡೆ ಕುದುರೆಯನ್ನು ಬಿಟ್ಟು ತಿರುಗುತ್ತಿದ್ದು ತಿರುಗುತ್ತಿರುವಾಗ ತಟ್ಟೆ ದೇವಗುರುವಿನ ಮಾತು ನೆನಪಾಯಿತು ಇನ್ನು ಮುಂದೆ ಇನ್ನು ಮುಂದೆ ನಾವು ಇದ್ದೆಂದು ನಂಬಿಕೆ ಇಟ್ಟುಕೊಂಡು ಧೈರ್ಯವಾಗಿ ವರ್ತಿಸುವ ಎಲ್ಲವೂ ಜಯಿಸುವುದು ಚಿಂತೆಯಲ್ಲಿ ಮುಳುಗಿದ್ದ ಮನಸ್ಸು ಮತ್ತೆ ಸುಳಿಗೆ ಸಿಕ್ಕಿ ತರಗಲಿಯಂತೆ ಸುತ್ತ ತೊಡಗಿತು ಹಾಗಾದರೆ ಜೈವೆಂಬ ಫಲವನ್ನು ಪಡೆಯುವುದಕ್ಕೆ ನಾವು ನಮಗೆ ಎಂಬ ಕಾಣಿಕೆಯನ್ನು ಒಪ್ಪಿಸಬೇಕು ದೇವರಗಳನ್ನು ದೇವರಗಳನ್ನು ನಮ್ಮ ಹಿಂದೆ ಇದ್ದಾರೆ ಎಂದುಕೊಂಡು ಹೊರಡಬೇಕು ಇಲ್ಲವಾದರೆ ಜೈವಿಲ್ಲ ಹಾಗಾದರೆ ಗೆದ್ದವರೆಲ್ಲವರು ದೇವತೆಗಳ ಅನುಗ್ರಹದಿಂದಲೇ ಗೆದ್ದಿರುವರೇನು ಅವರು ಆ ಮಾತು ಹೇಳುವುದಿಲ್ಲವಲ್ಲ ಹಾಗಾದರೆ ಗೆಲುವೆಂದರೇನು ಗೆಲುವೆಂದರೆ ಯಾವುದೇ ಯಾವಾದರೂನು ತಾನು ಬೇಕೆಂಬುದನ್ನು ತನಗೆ ಬೇಕೆಂದ ರೀತಿಯಲ್ಲಿ ದೊರೆಯುವಂತೆ ಸಾಧಿಸುವುದು ಕರ್ಷಕನು ಭೂಮಿಯೆಲ್ಲ ಸಮವಾಗುವಂತೆ ಹರಗಿ ಉತ್ತು ಬೆಳೆ ಉಟ್ಟು ಬೆಳೆ ತೆಗೆದು ಗೆದ್ದೆ ಗೆದ್ದೆ ಎನ್ನುವನು ಧನಾರ್ಥಿಯು ಮೋಸ ವಂಚನೆ ಕಳವು ಕೊಲೆ ಎಂಬ ಭೀತಿ ಇಲ್ಲದೆ ನಿರ್ಲಕ್ಷ್ಯವಾಗಿ ತನ್ನ ಗುರಿಯನ್ನು ಸಾಧಿಸಿ ಗೆದ್ದೆ ಎನ್ನುವನು ಕ್ಷತ್ರಿಯನು ದ್ವೇಷವನ್ನು ಗುಂಪು ಕಟ್ಟಿಕೊಂಡು ಪ್ರಾಣವನ್ನು ಪಣವಾಗಿಟ್ಟು ಇತರರನ್ನು ಕೊಂದು ಸುಲಿದು ದ್ವೇಷವನ್ನು ಸಾಧಿಸಿ ಅಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿ ಗೆದ್ದೆ ಎನ್ನುವನು ಇವರಲ್ಲಿ ಗೆದ್ದವರು ಯಾರು ಭೂಮಿಯನ್ನು ಸಮ ಮಾಡಿದವನು ಗೆದ್ದನು ಎಂದರೆ ಮತ್ತೆ ಮಳೆಯು ಬಂದು ನೆಲವನ್ನೆಲ್ಲ ಹಳ್ಳ ದಿಂಡೆಗಳನ್ನು ಮಾಡುವುದಲ್ಲ ಇವನ ಗೆಲುವೇನಾಯ್ತು ಬಿತ್ತಿ ಬೆಳೆಯುವವನು ಬಿತ್ತಿ ಬೆಳೆಯನ್ನು ತೆಗೆದೆನೆಂದರೆ ಅಲ್ಲಿ ಕಾಲಕಾಲಕ್ಕೆ ಮಳೆಯಾಗದಿದ್ದರೆ ಅವನ ಗತಿಯೇನು ಅಥವಾ ಮಳೆಯಾದರೂ ಸಕಾಲದಲ್ಲಿ ವ್ಯಾಪಾರ ಮಾಡದಿದ್ದರೆ ಅಥವಾ ಗೊಬ್ಬರ ಗೋಡು ಉಳುಮೆ ಬಿತ್ತನೆ ಕೊಯ್ದು ಕೊಯ್ಲು ಎಂಬ ಪುರುಷ ವ್ಯಾಪಾರವಿಲ್ಲದಿದ್ದರೆ ಗೆಲುವು ಗೆಲುವೆಂತ ಹಾಗಾದರೆ ಮನುಷ್ಯನು ಮಾಡುವ ಕಾರ್ಯವು ಗೆಲ್ಲಬೇಕಾದರೆ ಅದೃಷ್ಟ ಅದೃಷ್ಟ ಸಹಾಯವು ಒದಗಿಬೇಕಾಗಿದೆ ಬೇಕಾ ಬೇಕಂದಾಯ್ತಲ್ಲ ಹೀಗೆ ತಾನು ಮಾಡುವುದು ಅದೃಷ್ಟ ಸಹಾಯ ಈ ಎರಡೂ ಸೇರಿದವನೇ ಗೆಲುವೆನು ಕರೆದು ಭದ್ರವಾಗಿ ಮುಚ್ಚಿಟ್ಟದ ಹಾಲನ್ನು ಬೆಕ್ಕು ಯಾವುದೋ ಮಾಯಲ್ಲಿ ಕುಡಿದು ಹೋಗುವುದು ಕಾಯುವವನು ನೋಡುತ್ತಿದ್ದಂತೆಯೇ ಹುಲಿಯು ಹಸುವನ್ನು ಹಾರಿಸಿಕೊಂಡು ಹೋಗುವುದು ಎರಡೂ ಗೆದ್ದವು ಎರಡೂ ಸ್ವಾರ್ಥವನ್ನು ಸಾಧಿಸಿಕೊಂಡವು ಆದರೆ ಒಂದು ಮೋಸದಿಂದ ಇನ್ನೊಂದು ಬಲದಿಂದ ಇದರಲ್ಲಿ ಯಾವುದು ಸರಿ ಮೋಸದಿಂದ ಕಾರ್ಯವನ್ನು ಸಾಧಿಸುವುದು ಬಲದಿಂದ ಕಾರ್ಯವನ್ನು ಸಾಧಿಸುವುದು ಅಥವಾ ಎರಡೂ ತಪ್ಪು ಆಹಾ ಇಷ್ಟು ಹೊತ್ತು ನಾನು ಮಾಡುವುದು ಎಷ್ಟು ಚೆನ್ನಾಯಿತು ಇನ್ನಿಲ್ಲದೆ ಮದುವೆ ಮಾಡಿದಂತಾಯಿತು ಮನಸ್ಸಿದ್ದರಲ್ಲವೇ ಮಾನವನ ಮಹಾದೇವನಾಗುವುದು ಆ ಮನಸ್ಸೇ ಇಲ್ಲದಿದ್ದರೆ ಮಾನವನು ಮಾಡುವುದಾದರೂ ಏನು ನಾನು ಈಗ ಇಷ್ಟು ಯೋಚಿಸುತ್ತೋ ಮನಸು ತನ್ನ ಕೈಯಲ್ಲಿರುವ ವೇಳೆಗಲ್ಲವೇ ಆದರೆ ನಿಜವಾಗಿ ನೋಡಿದರೆ ಮನಸು ನನ್ನ ಕೈಯಲ್ಲಿರುವುದೋ ನಾನು ಮನಸ್ಸಿನ ಕೈಯಲ್ಲಿರುವೆನೋ ಇಲ್ಲಿ ಕೇನೋಪನಿಷತ್ತಿನ ಕೇನೇಷಿತಂ ಪತೀ ಪ್ರೇಷಿತಂ ಮನ ಮನಸ್ಸು ತನ್ನ ಇಷ್ಟ ವಸ್ತುವನ್ನು ಕುರಿತು ಹಾಗೆ ಹೋಗು ಎಂದು ಅದನ್ನು ಪ್ರೇರೇ ಪ್ರೇರಿಸಿದವರು ಯಾರು ನಾನಿಷ್ಟು ಹೊತ್ತು ಗೆಲುವು ಸೋಲುಗಳನ್ನು ಕುರಿತು ಆಲೋಚಿಸುತ್ತಿದ್ದೇನಲ್ಲ ಅವುಗಳನ್ನು ಕುರಿತು ಚಿಂತಿಸುವ ಎಂದು ಮನಸ್ಸು ಪ್ರೇರಿಸಿದುವನು ಯಾರು ಇಷ್ಟಂ ಪತಿ ಮನಃ ಎಂದರೆ ಆ ವಿಷಯವು ನನಗೆ ಇಷ್ಟವೇ ಹಾಗಿದರೆ ಮಿಕ್ಕೆಲ್ಲವೂ ಅನಿಷ್ಟವೇ ಈ ಮಾತಿನಿಂದ ಅವನು ತಿಳಿದಂತಾಯಿತು ಮನಸ್ಸು ಇಷ್ಟಾನಿಷ್ಟಗಳನ್ನು ಗಮನಿಸಿ ಹೋಗುವುದು ಎಂದಾಯಿತು ಹಾಗಾದರೆ ನಿನ್ನೆಯ ರಾತ್ರಿ ಏನು ಗತಿ ಎಂದು ಯೋಚಿಸುತ್ತಾ ಇದ್ದೆ ತಲೆನೋವು ಬಂದು ಜ್ವರವಾಗಿ ನಾನು ಎಲ್ಲಿರುವನು ಎಂಬುದೂ ಮರೆತು ಹೋಗುವಷ್ಟು ಮಟ್ಟಿಗಾಯಿತು ಅದು ಮನಸ್ಸಿಗೆ ಇಷ್ಟವೇ ಅಥವಾ ಆದಷ್ಟು ಅದಷ್ಟು ಆಗದಿದ್ದರೆ ಈ ನಿಧಿಯೂ ಸಿಕ್ಕ ಸಿಕ್ಕಿರಲಿಲ್ಲವೋ ಅದು ಇರಲಿ ಮನಸ್ಸನ್ನು ಯಾರು ಪ್ರೇರೇ ಪ್ರೇರೇಬೇಕು ಮನಸ್ಸು ಕುದುರೆಯಂತೆ ಯಾರಿಗೋಸ್ಕರವು ಅನ್ಯರ್ಥವಾಗಿ ಕುಡಿಯುತ್ತಿರಬೇಕು ಒಲೆಯ ಮೇಲಿಟ್ಟು ಕೆಳಗೆ ಉರಿಯುತ್ತಿರುವ ಬೆಂಕಿಯ ಶಾಖದಿಂದ ತನಗೆ ಬೇಕಾಗಿದ್ದರೂ ಬೇಡವಾಗಿದ್ದರೂ ಕುದಿಯುವಂತೆ ಈ ಮನಸ್ಸು ಯಾರ ಪ್ರೇರಣೆಯಿಂದಲೋ ನಡೆಯಬೇಕು ಅವರು ಯಾರೋ ಅಥವಾ ಅವರ ಕಣ್ಣಿಗೆ ಕಾಣಿಸದೆ ಅಡಿಗೆಕೊಂಡು ಮನಸ್ಸನ್ನು ದರ್ವಿಯಂತೆ ಸೌಟಿನಂತೆ ಉಪಯೋಗಿಸುತ್ತಿರುವ ಹಾಗಾದರೆ ಇದನ್ನೇ ಏನು ನಿನ್ನೆ ದೇವರುಗಳು ಹೇಳಿದ್ದುದು ದೇವಗುರು ಹೇಳಿದ್ದುದು ನಾವು ನಿನ್ನ ಹಿಂದೆ ಇದ್ದೇವೆಂಬ ನಂಬಿಕೆಯಿಂದ ಧೈರ್ಯವಾಗಿ ವರ್ತಿಸು ಎಂದರೆ ಇದೇ ಅರ್ಥವೇನು ನಮ್ಮ ಮನಸ್ಸೇ ಏನು ನಮಗೂ ಅವರಿಗೂ ಸಂಬಂಧವನ್ನು ಕಲ್ಪಿಸುವುದು ಮನಸ್ಸು ಇಷ್ಟಾನಿಷ್ಟಗಳನ್ನು ಗೊತ್ತು ಮಾಡಿ ಅವುಗಳತ್ತ ಹೋಗುವುದಕ್ಕೂ ಬಿಡುವುದಕ್ಕೂ ಕಾರಣರು ಈ ದೇವತೆಗಳೇ ಏನು ಇಲ್ಲಿಗೆ ಜನಸ್ಕನ ಮನಸ್ಸು ಶಾಂತವಾಯಿತು ಆಕಳಿಕೆ ಬಂತು ಮುಂದಕ್ಕೆ ಯೋಚನೆ ಹರಿಯದೆ ಕಾದ ನೆಲದ ಮೇಲೆ ಚೆಲ್ಲಿದ ನೀರಿನಂತೆ ಹಿಂಗುತ್ತಾ ಬಂದಿತು ಕಣ್ಣು ಎಳೆದುಕೊಂಡು ಹೋಯಿತು ಕುರುಳಿತಿದ್ದಡೆಯೇ ಸುರುಟಿಕೊಳ್ಳೋಣ ಎನ್ನಿಸಿತು ಬಾಗಿಲಲ್ಲಿದ್ದ ಪ್ರಹರಿಯು ಒಂದು ಯಾಮವು ಕಳೆಯುತೆಂದು ತನ್ನ ಸರದಿಯನ್ನು ಇನ್ನೊಬ್ಬನಿಗೆ ವಹಿಸಿದೆ ವಹಿಸಿದನು ಬಂದವನು ಬಗ್ಗಿ ಇವರು ಇದ್ದಾರೆ ಎಂದು ಸೂಚಿಸಿದನು ಹೋಗುತ್ತಿದ್ದವನು ಹಿಂತಿರುಗಿ ಕರೆದು ಸವಾರಿ ಎಷ್ಟೋ ಹೊತ್ತಿನಿಂದ ಹಿಂಗೆ ಕುಂತವ್ರೆ ಯಾರಾದರೂ ನೋಡಬೇಕು ಅಂತ ಬಂದರೆ ಸದ್ದು ಮಾಡಿ ಒಳಗೆ ಹೋಗೋ ಎಂದನು ಅವನು ಒಪ್ಪಿ ತಲೆಲ್ಲಾರಿಸಿದನು ಅವನು ಹೋದ ಕೊಂಚ ಹೊತ್ತಿಗೆ ರಾಜಧಿಕಾರಿಯೊಬ್ಬನು ಬಂದನು ಪ್ರಹರಿಯು ಅವನನ್ನು ತಡೆಯುವಂತಿರಲಿಲ್ಲ ರಾಜನು ಎಚ್ಚರವಾಗಿರುವನೋ ಇಲ್ಲವೋ ತಿಳಿಯರು ಏನಾದರೂ ಆಗಲಿ ಎಂದು ಒಂದು ಹುರಿಕೆಮ್ಮು ಕೆಮ್ಮಿದನು ರಾಜನಿಗೆ ಎಚ್ಚರವಾಯಿತು ಆ ವೇಳೆಗೆ ರಾಜಾಧಿಕಾರಿಯು ಒಳಕ್ಕೆ ಬಂದನು ರಾಜನು ಎತ್ತಲೋ ಚಿತ್ರದಲ್ಲಿ ಅವನ ರಾಜಮರ್ಯಾದೆಯನ್ನು ಸ್ವೀಕರಿಸಿ ಪ್ರಶ್ನೆವು ಇತ್ಯರ್ಥವಾಯಿತೋ ಎಂದನು ರಾಜಾಧಿಕಾರಿಯು ಆ ಪ್ರಶ್ನೆ ಅಂತಸ್ಥವನ್ನು ಗ್ರಹಿಸಲಾರದೆ ತಾನು ವರದಿ ಮಾಡಲಿರುವ ವಿಷಯಕ್ಕೆ ಸಂಬಂಧಿಸಿದುದೇ ಇರಬೇಕೆಂದು ಎಲ್ಲ ಆಗಿದೆ ನಿಕ್ಷೇಪವಿದ್ದ ಸ್ಥಳದಲ್ಲಿ ಒಂದು ಕಂಡಕದ ಅಕಿಯ ಅನ್ನದ ಬಲಿಗೂಳು ಅರಮನೆಯಲ್ಲಿ ಒಂದು ಸಾವಿರ ಜನರ ಅಲಂಕಾರ ಪಂಕ್ತಿ ಹೊರಗೆ ಛತ್ರದಲ್ಲಿ ಭೂರಿ ಭೋಜನ ಗಜಶಾಲೆಯಲ್ಲಿ ಕರೋಹಟ್ಟಿಯಲ್ಲಿ ಕುದುರೆ ಸಾರ್ವತ್ರಿಕ ಸಮಾರಾಧನೆಗಳು ಎಂದು ವರದಿಯನ್ನು ಒಪ್ಪಿಸಿದನು ರಾಜನು ತನ್ನ ಪ್ರಶ್ನೆಗೆ ತಾನೇ ನಗುತ್ತಾ ಕೇಳಿದನು ದೇವತೆಗಳಿಗೆ ಹುತ ಪ್ರಹೃತ ಎಂದು ಎರಡು ವಿಧವಾಗಿ ಪೂಜೆ ಹೋಮ ಮಾಡುವುದು ಮಾಡುವುದು ಹುತ ಈ ಬಲಿ ಮೊದಲಾದವುಲ್ಲೇ ಇದು ಹೋಮ ಮಾಡುವುದು ಹುತ ಈ ಬಲಿ ಮೊದಲಾದ ಮೊದಲಾದುವುದೆಲ್ಲ ಮೊದಲಾದ ಮೊದಲಾದುವೆಲ್ಲ ಆಯಿತು ಹೋಮದ ವಿಚಾರ ಮರೆತೇ ಬಿಟ್ಟವೇನು ಅದನ್ನು ಪುರೋಹಿತರಿಗೆ ಒಪ್ಪಿಸಿದೆ ಅವರು ಬಂದು ಅದರ ವಿಚಾರವನ್ನು ಹೇಳುವರು ಹೊತ್ತಿಗೆ ಸರಿಯಾಗಿ ರಾಜಪುರೋಹಿತನು ಅಶ್ವ ರಾಜಪುರೋಹಿತ ಅಶ್ವಲನು ಬಂದರು ಅವನು ರಾಜಮರ್ಯಾದೆಯನ್ನು ರಾಜಶೀರ್ವಾದವನ್ನು ಒಪ್ಪಿಸಿ ಸನ್ನಿಧಾನದಲ್ಲಿ ಅಪ್ಪಣೆಯಾದಂತೆ ನಾಳೆಯ ದಿನ ಒಂದು ಹವನಕ್ಕೆ ಎಲ್ಲವನ್ನು ಸಿದ್ಧಪಡಿಸಲಾಗಿದೆ ಆದರೆ ಗೃಹದಲ್ಲಿ ಗೃಹದಲ್ಲಿ ಎಲ್ಲಿಯೂ ಇದ್ದಕ್ಕೆ ಸರಿಯಾದ ಕ್ರಮ ಸಿಕ್ಕಲಿಲ್ಲ ಶ್ರೀ ಸೂಕ್ತದಿಂದ ಹೋಮದ ಜೊತೆಗೆ ದೇವರಾಜನಾದ ಇಂಧನಿಗೆ ಒಂದು ದೇವ ಗುರುವಾದ ಬೃಹಸ್ಪತಿಗೆ ಒಂದು ಕೊನೆಗೆ ಸುಷ್ಟು ಇಷ್ಟು ಮಾಡುವುದು ಎಂದು ಗೊತ್ತಾಗಿದೆ ಅರಸನು ನಾಳೆ ಕುಳಿತು ನಿಧಿ ದೊರೆತಾಗ ಏನು ಮಾಡಬೇಕು ಎಂದು ಬ್ರಾಹ್ಮಣಗಳಲ್ಲಿ ಎಲ್ಲಿಯಾದರೂ ಹೇಳಿದೆಯೇ ನೋಡಿದ ನಾಳೆಯಿಂದ ಒಂದು ಮಂಡಲ ಈ ಹೋಮ ನಡೆಯಲಿ ಹಾಗೆಯೇ ಈ ಅಲಂಕಾರ ಪಂಕ್ತಿ ಭೂರಿ ಭೋಜನಗಳು ನಡೆಯಲಿ ಅಲಂಕಾರ ಪಂಕ್ತಿಯಲ್ಲಿ ಕುರಿತವರಿಗೆ ಅರಮನೆಯಲ್ಲಿ ನಡೆಯುವ ಹೋಮದಲ್ಲಿ ಋತುಜರಿಗೆ ದೊರೆಯುವ ದಕ್ಷಿಣೆ ದೊರೆಯಲಿ ವಿತ್ತ ಕಾರ್ಯಂ ನ ಕುರಿಯ ವಿತ್ತ ಕುರಿಯಾ ಎಲ್ಲೂ ಲೋಭದ ಹೆಸರು ಬರದಿರಲಿ ಎಂದರು ಇಬ್ಬರು ಆಗಬಹುದು ಎಂದರು